ಕೃಷ್ಣಾಯ ವಾಸುದೆವಾ ದೇವಕೀನಂದನಾ ಚ ನಂದಗೋಪಕುಮಾರ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ವಾಸುದೆವಾ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ಯಾಧವೇಂದ್ರಾಯ ಜ್ಞಾನಮು ಯೋಗಿ ನಾಥಾ ರುಕ್ಮಿಣೀಶಾ ನಮೋ ವೇದಾಂತ ವೇದಿನೇ ಅಣುರುಪಕತನಾಗಿರ್ತಕ್ಕಂಥ ಜೀವ ಕುದುರೆ ಬಾಲದ ಕೊನೆಯ ಕೂದಲು ತುದಿ ವಿಭಾಗವ ಮಾಡೆ ಶತವಿದ ಅದರೊಳೊಂದನ್ನು ನೂರು ಭಾಗವ ಮಾಡಲೆಂತಿ ಹೋದು ವಿಧಿಭವಾದಿ ಸಮಸ್ತ ಜೀವರ ಮೊದಲು ಮಾಡಿ ತೃಣಾಂತ ಜೀವರಳು ಅಧಿಕ ನ್ಯೂನತೆ ಇಲ್ಲ ಎಂದಿಗೂ ಜೀವ ಪರಿಮಾಣ ಅಂತಹ ಸೂಕ್ಷ್ಮಾತಿ ಸೂಕ್ಷ್ಮನಾಗಿರ್ತಕ್ಕಂಥ ಆ ಜೀವನೊಳಗೆ ಪರಮಾತ್ಮ ಅಂತರ್ಯಾಮಿತ್ವೇನೇ ಇರ್ತಾನೆ ಇಂತಹ ಅತ್ಯಂತ ಸೂಕ್ಷ್ಮನಾಗಿರ್ತಕ್ಕಂಥ ಜೀವರಿಗೆ ಆಧಾರ ಸ್ವರೂಪನಾಗಿ ಪರಮಾತ್ಮ ಇರ್ತಾನೆ ಇಂತಹ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿ ಇದ್ದಾನೆ ಅಂತಂದರೆ ಇದುವರೆಗೂ ಜೀವ ಪರಮಾತ್ಮನನ್ನೇ ನೋಡೇ ಇಲ್ಲ ಅವ್ಯಕ್ತನಾಗೇ ಇದ್ದಾನೆ ಪರಮಾತ್ಮ ತನ್ನ ಅಭಿವ್ಯಕ್ತಿಯನ್ನು ಮಾಡಿ ತೋರಿಸಿಲ್ಲ ಹಾಗಾದ್ರೆ ಹೇಗಿದ್ದಾನೆ ಅಂತ ಕೇಳಿದರೆ ಈ ಶ್ಲೋಕದಲ್ಲಿ ಹೇಳ್ತಾರೆ ಅವ್ಯಕ್ತೋಯಂ ಅಚಿತ್ಯೋಯಂ ಅವಿಕಾರ್ಯೋಯ ಮುಚ್ಚತೆ ತಸ್ಮದೇವಂ ವಿಧಿತ್ವೈನಂ ನಾನು ಶೋಚಿತು ಪರಮಾತ್ಮ ಸರ್ವ ಜೀವರ ಬಿಂಬನಾಗಿ ಜೀವರೊಳಗೆ ಅಂತರ್ಯಮಿತ್ವೇನೇ ಇದ್ದಾನೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಆದರೂ ಕೂಡ ಅಗೋಚರ ಅವ್ಯಕ್ತನಾಗಿದ್ದಾನೆ ಕಾಣಿಸೋದಿಲ್ಲ ಯಾರಿಗೂ ಕಾಣಿಸೋದೇ ಇಲ್ವಾ ಅಂತ ಕೇಳಿದ್ರೆ ಜ್ಞಾನಿ ಅಂತ ಮುಂದೆ ಗೀತೆಯಲ್ಲೇ ತಿಳಿಸ್ತಾರೆ ಅಪ್ರಾಕೃತವಾಗಿರ್ತಕ್ಕಂಥ ಶರೀರ ಪರಮಾತ್ಮನಿಗೆ ಇದೆ ಆದರೂ ಎಲ್ಲ ಕಡೆ ವ್ಯಾಪ್ತನಾಗಿದ್ದರೂ ಎಲ್ಲರಿಂದಲೂ ಎಲ್ಲ ಕಾಲದಲ್ಲೂ ಅಗೋಚರನಾಗೇ ಇರತಕ್ಕಂಥ ವಿಶೇಷವಾಗಿರುವಂಥ ಅಚಿಂತ್ಯದ್ಭುತ ಸಾಮರ್ಥ್ಯ ಅನ್ನೋದು ಪರಮಾತ್ಮನಿಗೆ ಇದೆ ಲೋಕದಲ್ಲಿ ಒಬ್ಬ ವ್ಯಕ್ತಿ ಎಲ್ಲ ಕಡೆ ಇದ್ದರೆ ಎಲ್ಲರಿಂದಲೂ ಅಗೋಚರನಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಎಲ್ಲೋ ಒಂದು ಕಡೆ ಯಾರಿಗೋ ಕಾಣಿಸಿಯೇ ಕಾಣಿಸ್ತಾನೆ ಆದರೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎಲ್ಲ ಜಡ ಚೇತನಗಳಲ್ಲೂ ಇದ್ದಾನೆ ಆದರೂ ಕೂಡ ಅಗೋಚರನಾಗಿ ಇದ್ದಾನೆ ಇದು ಭಗವಂತನ ಅಚಿಂತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿ ಇಂತಹ ಪರಮಾತ್ಮನಿಗೆ ಯಾವುದೇ ರೀತಿಯ ವಿಕಾರಗಳು ಎಂದಿಗೂ ಇಲ್ಲ ಯಾವ ವಸ್ತುವಿನಿಂದಾಗಲಿ ಯಾವ ವ್ಯಕ್ತಿಯಿಂದ ಯಾವ ರೀತಿಯಾಗಿರ್ತಕ್ಕಂಥ ವಿಕಾರಗಳು ಕೂಡ ಪರಮಾತ್ಮನಿಗೆ ಇಲ್ಲ ಕಾರಣ ಕಾರ್ಯ ಅಂತರ್ಗತ ಆವೇಶ ಅವತಾರ ವಿಹಿತ ಸಹಜ ಈಗ ಅನೇಕ ರೂಪಗಳಿಂದ ಪರಮಾತ್ಮ ಜಗತ್ತಿನಲ್ಲಿದ್ದರೂ ಕೂಡ ಮೂಲ ಅವತಾರ ರೂಪದಲ್ಲೇ ಆಗಲಿ ಎಲ್ಲ ಕಾಲದಲ್ಲೂ ಕೂಡ ಅವ್ಯಕ್ತನಾಗೇ ಇರ್ತಾನೆ ಹೀಗೆ ಭಗವಂತನ ಮಹಿಮೆಯನ್ನು ತಿಳ್ಕೊಂಡು ಅವನ ಆರಾಧನಾ ರೂಪವಾಗಿರ್ತಕ್ಕಂಥ ನಿನ್ನ ಕ್ಷಾತ್ರವರ್ಣಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ತವ್ಯ ಕರ್ಮವನ್ನು ಯುದ್ಧಾಕ್ಯ ಕರ್ಮವನ್ನು ನಿರ್ವಹಣೆ ಮಾಡು ಅದರಿಂದ ನಿನ್ನ ದುಃಖವನ್ನು ಕಳಕೋ ಅಂತ ಈ ರೀತಿಯಾಗಿ ಕೃಷ್ಣ ಅರ್ಜುನನಿಗೆ ತಿಳಿಸ್ತಾನೆ ಪರಮಾತ್ಮ ಅವ್ಯಕ್ತೋಯಂ ಅವ್ಯಕ್ತ ಅಯಂ ಅಯ್ಯಂ ಅಂತ ಹೇಳಿದರೆ ಇಲ್ಲಿ ಸರ್ವಗತನಾಗಿರ್ತಕ್ಕಂಥ ಪರಮಾತ್ಮ ಅಂತ ಸರ್ವಗತಃ ಅಂತ ಹಿಂದೆ ತಿಳಿಸಿದ್ರಲ್ಲ ಅಯ್ಯಂ ಅವನೇ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮ ಅಂತ ಅರ್ಥ ಮಾಡ್ಕೋಬೇಕು ಹಿಂದೆ ನಯಿನಂ ಚಿನ್ನಂತಿ ಶಸ್ತ್ರಾಣಿ ನಯಿನಂ ದಹತಿ ಪಾವಕಃ ಅಂತ ಆ ದೇಹಕ್ಕೆ ಶಸ್ತ್ರ ಅಸ್ತ್ರ ಇದ್ಯಾವುದರಿಂದಲೂ ಕೂಡ ಛೇದ ಭೇದಾದಿಗಳಿಲ್ಲ ಅಂತ ಯಾಕೆ ಭಗವಂತ ಸ್ವತಂತ್ರನಾಗಿದ್ದಾನೆ ಅಂತ ತಿಳಿಸಿರೋದ್ರಿಂದ ಪರಮಾತ್ಮನಿಗೆ ದೇಹ ಇದೆ ಅಂತ ಹೇಳ್ದಂಗೆ ಆಯಿತು ನಮ್ಮ ನಮ್ಮಂತಹ ನಶ್ವರವಾಗಿರ್ತಕ್ಕಂಥ ಪಾಂಚಭೌತಿಕ ಶರೀರ ಅಲ್ಲ ಜ್ಞಾನಾನಂದಮಯ ಶರೀರಿ ಅಪ್ರಕೃತವಾಗಿರ್ತಕ್ಕಂಥ ದೇಹವನ್ನು ಪರಮಾತ್ಮ ಹೊಂದಿದ್ದಾನೆ ಸರ್ವಗತ ಸರ್ವತ್ರ ಭಕ್ತನಾಗಿರ್ತಕ್ಕಂತಹ ಪರಮಾತ್ಮನು ಅವನಿಗೂ ಒಂದು ದೇಹ ಇದೆ ಅಂತ ಆದಮೇಲೆ ಅವನ ಎಲ್ಲರ ಕಣ್ಣಿಗೆ ಅವ್ಯಕ್ತನಾಗೋದು ಅಥವಾ ಗೋಚರನಾಗೋದು ಹೇಗೆ ಅಂತ ಪ್ರಶ್ನೆ ಬಂದರೆ ಎಲ್ಲರೊಳು ತಾನಿಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿಪ್ಪ ತಾನು ಎಲ್ಲರೊಳಗಿರ್ತಾನೆ ಎಲ್ಲರನ್ನೂ ತನ್ನೊಳಗೆ ಧರಿಸ್ತಾನೆ ಇದು ಭಗವಂತನ ವಿಶೇಷವಾಗಿರ್ತಕ್ಕಂಥ ಅಚಿಂತ್ಯದ್ಭುತವಾದ ಮಹಿಮೆ ಅದನ್ನು ಅಚಿಂತ್ಯೋಯಂ ಅಚಿಂತ್ಯ್ಭುತ ಶಕ್ತಿಮಾನ್ ಭಗವಂತ ಅಂತ ವಿಶೇಷಣ ನಿಂತ ತಿಳಿಸ್ತಾನೆ ದೇಹ ಇದ್ದರೂ ಕಾಣಿಸಿಕೊಳ್ಳದೇ ಇದ್ದಂಗೆ ಅಗೋಚರನಾಗಿರುವಂಥ ಅದ್ಭುತವಾದ ಶಕ್ತಿಯನ್ನು ಹೊಂದಿದ್ದಾನೆ ಪರಮಾತ್ಮ ಅವ್ಯಕ್ತನಾದ ಪರಮಾತ್ಮ ಭಕ್ತರ ಮೇಲಿನ ಕಾರುಣ್ಯದಿಂದಾಗಿ ತನ್ನ ಅಚಿಂತ್ಯದ್ಭುತ ಶಕ್ತಿಯಿಂದ ವ್ಯಕ್ತನಾಗೋದರಿಂದಲೇ ಭಗವಂತನ ದರ್ಶನ ಅಥವಾ ಗೋಚರವಾಗುವಂಥ ವಿಚಾರಗಳನ್ನು ತಿಳಿಸುವ ವೇದವಾಕ್ಯಗಳೆಲ್ಲವೂ ಕೂಡ ಸತ್ಯ ಅದು ಕೂಡ ತಪ್ಪಲ್ಲ ಸುಳ್ಳಲ್ಲ ಸರಿಯಾಗೇ ಇದೆ ಅರ್ಥಾತ್ ಭಗವಂತ ಜ್ಞಾನಿ ಗೋಚರ ಜ್ಞಾನದಿಂದ ಮಾತ್ರ ಪರಮಾತ್ಮನನ್ನು ತಿಳ್ಕೋದಿಕ್ ತಿಳ್ಕೊಳ್ಳೋದಿಕ್ಕೆ ಕಾಣಲಿಕ್ಕೆ ಸಾಧ್ಯ ಹಾಗಾದರೆ ಎಲ್ರಿಗೂ ಒಂದೇ ರೀತಿ ದರ್ಶನ ನಾನು ಕೇಳಿದ್ರೆ ಇಲ್ಲ ಜೀವನ ಸ್ವರೂಪ ತಾರತಮ್ಯಕ್ಕೆ ಅನುಗುಣವಾಗಿ ಭಗವಂತನ ದರ್ಶನ ಅಂತ ಶಾಸ್ತ್ರ ಹೇಳ್ತಾ ಇದೆ ಬ್ರಹ್ಮಸೂತ್ರಗಳು ಕೂಡ ಅದನ್ನೇ ತಿಳಿಸ್ತಾ ಇದೆ ಪರಮಾತ್ಮನಿಗೆ ವ್ಯಕ್ತ ರೂಪಗಳು ಅವ್ಯಕ್ತ ರೂಪಗಳು ಅಂತ ಸ್ಥೂಲವಾಗಿ ಎರಡು ರೀತಿ ಹೀಗೆ ಎರಡು ರೀತಿ ಹೇಳುವಂತಹ ಶ್ರುತಿ ಅಥವಾ ವೇದವಾಕ್ಯಗಳಿರೋದರಿಂದ ಅನಂತ ವೇದಗಳು ಇಂತಹ ಪರಮಾತ್ಮ ಈಶ ಪ್ರಸಾದದಿಂದ ವ್ಯಕ್ತ ಅಂದರೆ ಭಗವಂತ ಯಾರ ಮೇಲೆ ಅನುಗ್ರಹವನ್ನು ಮಾಡ್ತಾನೋ ಅವರಿಗೆ ತನ್ನ ದರ್ಶನವನ್ನು ಕೊಡ್ತಾನೆ ಜೀವ ಪ್ರಯತ್ನದಿಂದ ಪರಮಾತ್ಮ ಅವ್ಯಕ್ತ ಅಂತ ತಿಳ್ಕೊಬೇಕು ಈಗ ನಮಗಿಲ್ಲೊಂದು ಸಂಶಯ ಬರ್ತಾ ಇದೆ ಈ ಭಗವಂತನ ಅಚಿತ್ಯಾಭುತ ಶಕ್ತಿ ನಾಶ ಆದಾಗ ಅವನು ನಮ್ಮ ಕಣ್ಣಿಗೆ ಕಾಣಿಸ್ತಾನ ಅಂದರೆ ಅವನ ಅಚಿಂತ್ಯಾದ್ಭುತ ಶಕ್ತಿ ತಾತ್ಕಾಲಿಕವೋ ಅಥವಾ ಯಾವಾಗಲೂ ಇರುವಂತದ್ದು ಯಾವತ್ತಾದರೂ ಒಂದಿನ ಅವನ ಅಚಿಂತ್ಯಾದ್ಭುತ ಶಕ್ತಿ ನಾಶ ಆಗತ್ತೆ ಅಂತಾದರೆ ಆ ಸಂದರ್ಭದಲ್ಲಿ ಅವನು ನಮಗೆ ಗೋಚರನಾಗ್ತಾನ ಅಂತ ಸಂಶಯ ಅಥವಾ ಆಕ್ಷೇಪ ಈ ರೀತಿ ಪ್ರಶ್ನೆ ಬಂದರೆ ಅದಕ್ಕೆ ವಿಶೇಷಣವನ್ನು ತಿಳಿಸ್ತಾರೆ ಅವಿಕಾರ್ಯೋ ನಮ್ಮ ಸಂಶಯವನ್ನು ಈ ವಿಶೇಷಣದಿಂದ ಪರಿಹಾರ ಮಾಡ್ತಾನೆ ಪರಮಾತ್ಮನ ಶಕ್ತಿ ಎಂದೆಂದಿಗೂ ವ್ಯತ್ಯಾಸ ಆಗೋದಿಲ್ಲ ನಾಶ ಆಗೋದೇ ಇಲ್ಲ ಆದ್ದರಿಂದ ಉಚ್ಚತೆ ಅನ್ನೋ ಶಬ್ದದಿಂದ ಭಗವಂತನ ದೇಹಕ್ಕೆ ಛೇದ ಭೇದಾದಿಗಳಿಲ್ಲ ಅಂತ ಆಧಾರವನ್ನು ಅಲ್ಲೇ ತಿಳಿಸ್ತಾರೆ ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಸದ್ದೇಹ ಸುಖ ಮುಂತಾಗಿರ್ತಕ್ಕಂಥ ವಾಕ್ಯಗಳನ್ನು ಉದಾಹರಣೆ ಮಾಡಿ ತೋರಿಸ್ತಾರೆ ಆ ಎಲ್ಲ ಶ್ರುತಿ ವಾಕ್ಯಗಳಿಗೆ ಅಥವಾ ವೇದವಾಕ್ಯಗಳಿಗೆ ಭಗವಂತನ ದೇಹವು ವಿಕಾರರಹಿತವಾಗಿದ್ದು ಯಾವುದೇ ಸಂದರ್ಭದಲ್ಲೂ ಯಾವುದೇ ಕಾರಣದಿಂದಲೂ ಕೂಡ ವಿಕಾರವನ್ನ ಹೊಂದೋದಿಲ್ಲ ಭಗವಂತನ ಎಲ್ಲ ರೂಪಗಳು ಕೂಡ ಹೀಗೆ ಅಂತ ಅಯಂ ಶಬ್ದ ತಿಳಿಸ್ತಾ ಇದೆ ನಯನಂ ಚಿನ್ನಂತ್ರಿ ಶಸ್ತ್ರಾಣಿ ಇತ್ಯಾದಿ ಇಲ್ಲಿ ಏವಂ ಅನ್ನುವ ಶಬ್ದವನ್ನು ಅನೇಕ ಬಾರಿ ಪ್ರಯೋಗ ಮಾಡಿ ಹೇಳ್ತಾರೆ ಅದರ ಉದ್ದೇಶ ಭಗವಂತನ ಅನೇಕ ರೂಪಗಳನ್ನು ಉಲ್ಲೇಖ ಮಾಡಲಿಕ್ಕಾಗಿ ಏವಂ ಈ ರೀತಿಯಾಗಿ ಅಂತ ತಿಳಿಸ್ತಾರೆ ಆ ಎಲ್ಲ ಮೂಲ ರೂಪ ಅವತಾರ ರೂಪಗಳು ಕಾರಣರೂಪ ಕಾರ್ಯರೂಪ ವ್ಯಕ್ತರೂಪ ಅವ್ಯಕ್ತ ರೂಪ ಎಲ್ಲವೂ ಕೂಡ ನಾಶ ಇಲ್ಲದ್ದು ಯಾವತ್ತೂ ಯಾವುದೇ ರೀತಿಯಾಗಿರ್ತಕ್ಕಂಥ ನಾಶ ಇಲ್ಲ ಅಂತ ತಿಳಿಸೋದೇ ಅಭಿಪ್ರಾಯ ಈಗ ಈ ಶ್ಲೋಕವನ್ನು ತಸ್ಮಾದೇನಂ ಅಂತ ಉಪಸಂಹಾರ ಮಾಡಿ ಹೇಳ್ತಾರೆ ಜೀವನಿಗೆ ಬಿಂಬನಾಗಿರುವಂಥ ಪರಮಾತ್ಮ ಮತ್ತು ಉಪಾಧಿಯಾಗಿರ್ತಕ್ಕಂಥ ಸ್ವರೂಪ ದೇಹ ಹಾಗೂ ಅವೆರಡರ ಸಾನ್ನಿಧ್ಯಕ್ಕೆ ನಾಶ ಇಲ್ಲದೆ ಇರುವ ಕಾರಣದಿಂದಲೂ ಶಾಪಾದಿ ನಿಮಿತ್ತದಿಂದಾಗಲಿ ಶಸ್ತ್ರಾಸ್ತ್ರಗಳಿಂದಾಗಲಿ ನಾಶ ಇಲ್ಲದೇ ಇರುವಂತಹ ಕಾರಣಕ್ಕೆ ಆತ್ಮನು ನಿತ್ಯನಾದುದರಿಂದ ತಸ್ಮಾತ್ ನಿತ್ಯನಾದುದರಿಂದ ಏನಂ ಈ ಜೀವನನ್ನು ಏನಂ ನಾಶ ಇಲ್ಲದವ ಅಂತ ತಿಳಿಸಿ ಮತ್ತು ಸ್ವಕರ್ತವ್ಯ ಕರ್ಮವನ್ನು ಭಗವಂತನ ಸೇವಾರೂಪವಾಗಿ ಮಾಡ್ತಾ ನಿನ್ನ ದುಃಖವನ್ನು ಕಳಪು ಈ ರೀತಿಯಾಗಿ ಕರ್ತವ್ಯದ ಕರೆಯನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸ್ತಾನೆ ಈ ಶ್ಲೋಕದ ಉತ್ತರಾರ್ಧದಲ್ಲಿ ತಸ್ಮಾದೇನಂ ವಿವಿಕ್ತೈವಂ ನಾನು ಶೋಚಿತ ಈ ರೀತಿಯಾಗಿ ಹಿಂದೆ ತಿಳಿಸ್ದಂಗೆ ಪರಮಾತ್ಮ ನಿತ್ಯ ಸರ್ವಗತ ಸ್ಥಾಣು ಅಲ್ಲಿ ಉಲ್ಲೇಖ ಮಾಡ್ದಂಗೆ ಪರಮಾತ್ಮ ಸ್ವತಂತ್ರ ಅಂತ ಏನೋ ಒಪ್ಕೋಬೋದು ಇದರಿಂದ ಇಲ್ಲಿ ಯಾವ ರೀತಿಯಾಗಿ ಅನ್ವಯ ಮಾಡಬೇಕು ಅಂತ ಹೇಳಿದ್ರೆ ಭಗವಂತ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಅವನೇ ಶಾಶ್ವತ ಸುಖ ಮತ್ತು ಪುನರಾವೃತ್ತಿರಾಹಿತ್ಯವಾಗಿರ್ತಕ್ಕಂಥ ಮೋಕ್ಷವನ್ನು ಪುರುಷಾರ್ಥವನ್ನು ಕೊಡ್ತಕ್ಕಂಥವನು ಆದ್ದರಿಂದ ಎಂ ಯುದ್ಧಾದಿ ಸ್ವವಿಹಿತ ಕರ್ಮಗಳನ್ನು ಮಾಡಿ ಪರಮಾತ್ಮನನ್ನು ಅವ್ಯಕ್ತ ಅಚಿಂತ್ಯ ಅವಿಕಾರ್ಯ ಅಂತ ಮುಂತಾಗಿ ಆತನ ಗುಣಗಳನ್ನು ತಿಳಿದು ಭಗವಂತನನ್ನು ಪ್ರೀತಿಪಡಿಸಿ ದುಃಖಗಳನ್ನು ಪರಿಹಾರ ಮಾಡಿಕೊ ಇದು ಅಭಿಪ್ರಾಯ ನಾ ಶೋಚಿತು ಅರ್ಹಸಿ ನೀನು ದುಃಖ ಪಡಬೇಡ ಅಂತ ತಿಳಿಸಿ ಅರ್ಜುನನ ಸಂಶಯವನ್ನು ಶ್ರೀಕೃಷ್ಣ ಪರಿಹಾರ ಮಾಡ್ತಾನೆ ನೀನು ದುಃಖ ಪಡಬೇಡ ನೀನು ದುಃಖ ಪಡಬೇಕಾಗಿದ್ದೇ ಇಲ್ಲ ಅಂದರೆ ಕಾರಣ ಏನು ಅನ್ನೋದಕ್ಕೆ ಮುಂದಿನ ಶ್ಲೋಕಗಳಲ್ಲಿ ತಿಳಿಸ್ತಾನೆ ಹುಟ್ಟು ಸಾವುಗಳು ಅಪರಿಹಾರ್ಯ ಅದರಿಂದ ಅದಕ್ಕೆ ದುಃಖ ಸರಿಯಲ್ಲ ಅನ್ನೋದು ಶ್ರೀಕೃಷ್ಣನ ಅಭಿಪ್ರಾಯ ಅಥ ಚೈನ ನಿತ್ಯಾ ನಿತ್ಯಂ ವನ್ಯಸೆ ಮೃತ ತಿತ್ವ ಮಹಾಬಾಹೋನೈವ ಶೋಚಿತ್ತು ಅರ್ಹಸಿ ಜಾತಸಿ ಧ್ರುವೋ ಮೃತ್ಯುರ್ಧರುವಂ ಜನ್ಮ ಮೃತ ಚ ತಸ್ಮರಿಹಾರ್ಯರ್ಥೇ ನ ತ್ವ ಶೋಚಿತ್ತು ಅರ್ಹಸಿ ಜಾತನ ಮರಣ ಧ್ರುವಂ ಕೂಡ ಒಂದಲ್ಲ ಒಂದಿನ ಸಾಯಲೇಬೇಕು ಸಾವು ಅನ್ನೋದು ಅಪರಿಹಾರ್ಯ ಆದ್ದರಿಂದ ಅದಕ್ಕಾಗಿ ನೀನು ದುಃಖಪಡಬೇಕಾದ್ದು ಪ್ರಶ್ನೇ ಇಲ್ಲ ಆತ್ಮ ನಿತ್ಯವೇ ಆಗಿರಲಿ ಆದರೂ ಅವನಿಗೆ ಹೊಸದಾಗಿರ್ತಕ್ಕಂಥ ದೇಹ ಸಂಬಂಧ ಅನ್ನೋದೇನಿದೆ ಅದೇ ಹುಟ್ಟು ಅದರ ನಾಶ ಅನ್ನೋದೇ ಮರಣಾತ್ಮ ಸಾವು ಇಂತಹ ಹುಟ್ಟು ಸಾವುಗಳಂತೂ ಜೀವನಿಗೆ ಇದ್ದೇ ಇದೆ ಯುದ್ಧದಲ್ಲಂತೂ ಈ ರೀತಿಯ ಸಾವು ನಿಶ್ಚಯ ಅಪರಿಹಾರ್ಯ ಇದರಿಂದ ನನ್ನವರಿಗೆ ದುಃಖ ಆಗತ್ತೆ ಅನ್ನೋ ಕಾರಣಕ್ಕಾಗಿ ನನಗೆ ದುಃಖ ಆಗತ್ತೆ ನನ್ನವರಿಗೆ ದುಃಖ ಆಗತ್ತೆ ಎಂದು ಏನು ಆಕ್ಷೇಪ ಮಾಡ್ತಿದೆಯಲ್ಲ ಅದು ಸರಿಯಲ್ಲ ಅಂತ ಪರಿಹಾರ ಮಾಡ್ತಾನೆ ಅಥ್ ಚೈನಂ ಈ ಶ್ಲೋಕದಲ್ಲಿ ಇಪ್ಪತ್ತ್ನಾಲ್ಕನೇ ಇಪ್ಪತ್ತಾರನೇ ಶ್ಲೋಕದಲ್ಲಿ ಉತ್ತರ ಕೊಡ್ತಾನೆ ಆ ಹುಟ್ಟು ಸಾವುಗಳಿಗೆ ನೀನು ದುಃಖ ಪಡುವಂಥ ಇಲ್ಲ ಹುಟ್ಟಿದವರು ಯಾವತ್ತಿದ್ರೂ ಸಾಯಲೇಬೇಕು ಸತ್ತವರು ಪುನಃ ಹುಟ್ಟಲೇಬೇಕು ಈ ಹುಟ್ಟು ಮತ್ತು ಸಾವುಗಳು ಅಪರಿಹಾರಿ ಅದಕ್ಕೆ ದುಃಖ ಇಲ್ಲಿ ಗೀತೆಯಲ್ಲಿ ನಿಯತ ಅನ್ನೋ ಶಬ್ದಕ್ಕೆ ನಿತ್ಯ ಅನಿವಾರ್ಯ ಅಂತ ಅರ್ಥ ನಿತ್ಯಂ ಶಬ್ದ ಚಬ್ದನಿರ್ಣಯ ಗ್ರಂಥವು ಕೂಡ ನಿತ್ಯ ಶಬ್ದಕ್ಕೆ ನಿರ್ಣಯ ಅನ್ನೋ ಅರ್ಥವನ್ನು ಹೇಳಿದೆ ಇಲ್ಲಿ ಧ್ರುವ ಅಂದರೆ ಅನಿವಾರ್ಯ ಅಂತ ಯಾವುದು ಅನಿವಾರ್ಯ ಅಂದರೆ ಮೃತ್ಯು ಅಥವಾ ಮರಣ ತಸ್ಮಾತ್ ಜನ ಮರಣಗಳು ಅನಿವಾರ್ಯ ಏನಂ ಈ ಜೀವನನ್ನು ನಿತ್ಯಜಾತಂ ಅನಿವಾರ್ಯವಾಗಿರ್ತಕ್ಕಂಥ ಜನನ ಮರಣಗಳನ್ನು ಹೊಂದಿರುವವನಾಗಿಯೂ ನಿತ್ಯಂ ವೃತಂ ಅನಿವಾರ್ಯವಾಗಿರ್ತಕ್ಕಂಥ ಮರಣವುಳ್ಳವನಾಗಿಯೂ ನೀನು ತಿಳ್ಕೊಂಡೇ ಇದ್ದೀಯ ಅರ್ಥಾತ್ ಮೋಕ್ಷಪರ್ಯಂತ ಈ ಜೀವನಿಗೆ ಜನನ ಮರಣಗಳು ಅನಿವಾರ್ಯ ನಿನಗೆ ಹಿಂದೆ ತಿಳಿಸಿದ್ರು ತಥಾಪಿ ಈ ಕಾರಣಕ್ಕಾಗಿಯೂ ನೀನು ದುಃಖ ಸರಿಯಲ್ಲ ಜನನ ಮರಣ ಅನಿವಾರ್ಯ ಅಪರಿಹಾರ್ಯ ಅಂತ ಗೊತ್ತಿದ ಮೇಲೆ ಆ ಕಾರಣಕ್ಕಾಗಿ ನೀನು ದುಃಖ ಪಡೋದರಲ್ಲಿ ಯಾವುದೇ ಅರ್ಥ ಇಲ್ಲ ಕೇವಲ ವ್ಯರ್ಥ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಯಾವುದೇ ರೀತಿಯಿಂದಲೂ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನದಿಂದಲೂ ಕೂಡ ಮರಣ ತಡೆಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಕೈ ಹೋದ ವಿಷಯದ ಬಗ್ಗೆ ದುಃಖ ಯಾಕೆಯೇ ಆದ್ದರಿಂದ ಜೀವನಿಗೆ ಜನನ ಮರಣಗಳು ಅನಿವಾರ್ಯ ಆಗಿರೋದ್ರಿಂದ ಆ ಕಾರಣಕ್ಕಾಗಿ ದುಃಖಪಡುವಂತಹ ಅಗತ್ಯ ಇಲ್ಲ ಅನ್ನೋದು ಸ್ಪಷ್ಟ ಜಾತಸ್ಯ ಹೀ ಧ್ರುವೋ ಮೃತ್ಯು ಎರಡು ಶ್ಲೋಕಗಳು ಜೀವನಿಗೆ ಅಸ್ವಾತಂತ್ರ್ಯವನ್ನು ತಿಳಿಸ್ತಾ ಇದೆ ಸಮರ್ಥನೆಯನ್ನು ಮಾಡ್ತಾ ಇದೆ ಇನ್ನು ಮನ್ಯಸೆ ಮೃತ ಜೀವನ ಅಸ್ವಾತಂತ್ರ್ಯವು ಪ್ರಸ್ತುತವಾಗಿದೆ ಇಪ್ಪತ್ತಾರನೇ ಶ್ಲೋಕದಲ್ಲಿ ಜನನ ಮರಣಗಳು ಜೀವನ ಕೈ ಮೀರಿದೆ ಅವನಿಂದ ಅದನ್ನು ಮುಂದೂಡೋದು ಸಾಧ್ಯ ಇಲ್ಲ ತಪ್ಪಿಸ್ಕೊಳ್ಳೋದು ಸಾಧ್ಯ ಇಲ್ಲ ಅದರ ಬಗ್ಗೆ ಹೇಗೆ ದುಃಖ ಅನ್ನೋದು ಅನಗತ್ಯವೋ ಅದೇ ರೀತಿಯಾಗಿ ಅಥವಾ ಅದೇ ಕಾರಣಕ್ಕಾಗಿಯೇ ಜೀವನ ಸ್ವತಂತ್ರ ಅನ್ನೋ ಜ್ಞಾನವೂ ಕೂಡ ಭ್ರಮ ಆಗಿದೆ ಅದು ನಿಶ್ಚಯವಾಗಿರ್ತಕ್ಕಂಥ ಯಥಾರ್ಥ ಜ್ಞಾನ ಸರ್ವತ ಅಲ್ಲ ಒಂದು ವೇಳೆ ಜೀವ ಸ್ವತಂತ್ರನಾಗಿದ್ದರೆ ಅವನ ಇಚ್ಛೆಗೆ ಮೀರಿ ಜನನ ಮರಣ ಯಾಕೆ ಬರ್ತಾ ಇತ್ತು ಸಾಧ್ಯನೇ ಇಲ್ಲ ಹೀಗೆ ಹುಟ್ಟು ಸಾವುಗಳ ವಿಚಾರವನ್ನ ಮತ್ತಷ್ಟು ಮುಂದಿನ ಶ್ಲೋಕದಲ್ಲೂ ಕೂಡ ಶ್ರೀಕೃಷ್ಣ ಪರಮಾತ್ಮ ವಿವ ವಿವರಣೆಯನ್ನು ಮಾಡ್ತಾನೆ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನೇವ ಪರಿದೇವನ ಭೌತಿಕ ಶರೀರಗಳಿಗೆ ಎಲ್ಲ ಮೂಲ ಕಾರಣ ಅಂದರೆ ಪ್ರಕೃತಿ ತತ್ವ ಅದು ಯಾರ ಕಣ್ಣಿಗೂ ಕಾಣದೇ ಇರತಕ್ಕಂಥ ಅತ್ಯಂತ ಸೂಕ್ಷ್ಮವಾಗಿರುವಂಥ ವಸ್ತು ಅದಕ್ಕೆ ಪ್ರಕೃತಿ ತತ್ವಕ್ಕೆ ಅವ್ಯಕ್ತ ತತ್ವ ಅಂದರೆ ಕಣ್ಣಿಗೆ ಕಾಣದೇ ಇರುವಂತಹ ಅತ್ಯಂತ ಸೂಕ್ಷ್ಮವಾಗಿರುವಂತಹ ತತ್ವ ಅಥವಾ ವಸ್ತು ಅಂತ ತಿಳಿಸ್ತಾರೆ ಸೃಷ್ಟಿಕಾಲದಲ್ಲಿ ಅವ್ಯಕ್ತವು ವ್ಯಕ್ತವಾಗಿ ಪರಿಣಾಮವನ್ನು ಹೊಂದುತ್ತೆ ಅವ್ಯಕ್ತದ ವ್ಯಕ್ತ ರೂಪವೇ ನಮ್ಮೆಲ್ಲರ ಶರೀರಗಳು ಅವ್ಯಕ್ತ ಅಂದರೆ ಸೂಕ್ಷ್ಮವಾಗಿರೋದು ವ್ಯಕ್ತರೂಪ ಅಂತ ಅಂದರೆ ಸ್ಥೂಲ ರೂಪವಾಗಿ ಕಾಣುವಂಥದ್ದು ಪ್ರಳಯ ಕಾಲದಲ್ಲಿ ಮತ್ತೆ ಈ ಪ್ರಕೃತಿ ಅವ್ಯಕ್ತ ಆಗತ್ತೆ ಆದ್ದರಿಂದ ಆದಿ ಅಂತ್ಯಗಳಲ್ಲಿ ಅವ್ಯಕ್ತತೆ ಮಧ್ಯದಲ್ಲಿ ವ್ಯಕ್ತಸ್ಥಿತಿ ಇದು ಪ್ರಕೃತಿ ಸಹಜವಾಗಿರುವಂಥದ್ದು ಸ್ವಾಭಾವಿಕವಾದದ್ದು ಇದನ್ನು ಯಾರು ಕೂಡ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ನಮ್ಮ ಕೈ ಮೀರಿರ್ತಕ್ಕಂಥ ಈ ಪರಿಸ್ಥಿತಿಗೆ ಹೊಂದಿಕೊಳ್ಳಬೇಕೇ ಹೊರತು ನಾವು ಅದಕ್ಕೆ ದುಃಖಪಡಬಾರದು ದುಃಖಪಟ್ಟರೆ ವ್ಯರ್ಥ ಅಷ್ಟೇ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಅನ್ನೋದು ದೊರೆಯೋದಿಲ್ಲ ತತ್ರ ಇಂತಹ ಶರೀರಗಳ ಬಗ್ಗೆ ಕಾಪರಿದೇವನ ದುಃಖ ಯಾಕೆ ಪಡಬೇಕು ಆದ್ದರಿಂದ ಸ್ವತಂತ್ರ ಬುದ್ಧಿಯೂ ಸರಿಯಲ್ಲ ಜೀವನ ಸ್ವಾತಂತ್ರ್ಯನಲ್ಲದೇ ಇದ್ದರೆ ಮತ್ತು ಯಾರನ್ನ ಸ್ವತಂತ್ರ ಅಂತ ತಿಳ್ಕೋಬೇಕು ಅಂತ ಮುಂದಿನ ಪ್ರಶ್ನೆ ಈ ಪ್ರಶ್ನೆಗೆ ಏನೈನಂ ಚಿನ್ನಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ಅಲ್ಲಿ ಭಗವಂತನೇ ಸ್ವತಂತ್ರ ಅಂತ ಈಗಾಗಲೇ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿದ ಈಗ ಸಂಶಯ ಏನು ಅಂದರೆ ಅವನೊಬ್ಬನೇ ಸ್ವತಂತ್ರನೋ ಅಥವಾ ಅವನಂತೆ ಸ್ವತಂತ್ರರು ಇನ್ಯಾರಾದರೂ ಇದ್ದಾರಾ ಅಂತ ಪ್ರಶ್ನೆ ಅದಕ್ಕೆ ಇಪ್ಪತ್ತೊಂಬತ್ತನೇ ಶ್ಲೋಕದಲ್ಲಿ ಹೇಳ್ತಾರೆ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ್ಯ ಆಶ್ಚರ್ಯವತ್ ವೇದನ ಚೈವ ಕಶ್ಚಿತ್ ಸಾತ್ವಿಕ ಸ್ವಭಾವದವನಾಗಿರ್ತಕ್ಕಂಥ ಪರಮಾತ್ಮನ ಭಕ್ತ ನಿಶ್ಚೆ ಜ್ಞಾನವನ್ನು ಹೊಂದಿದಂತಹ ಸ್ವಭಾವದ ವ್ಯಕ್ತಿ ಅವ್ಯಕ್ತನಾಗಿರ್ತಕ್ಕಂಥ ಪರಮಾತ್ಮನನ್ನು ಸರ್ವತಂತ್ರ ಸ್ವತಂತ್ರ ಅಂತ ತಿಳ್ಕೊತಾನೆ ಮತ್ತೊಬ್ಬನು ಭಗವಂತನನ್ನು ಸ್ವತಂತ್ರ ಅಂತಾಗಿಯೇ ಮತ್ತೊಬ್ಬರಿಗೆ ವರ್ಣನೆಯನ್ನು ಮಾಡ್ತಾನೆ ಕೇಳುವವ ಶ್ರೋತೃ ವಿಧಾನ ಅವನು ಬಿಟ್ಟು ಇನ್ನೊಬ್ಬ ಸ್ವತಂತ್ರನಾದವನು ಇಲ್ಲ ಅಂತಲೇ ತಿಳ್ಕೊತಾನೆ ಎಷ್ಟು ಕೇಳಿ ತಿಳಿದ್ರೂ ಕೂಡ ದೇವರನ್ನ ಸಾಕಲ್ಯನ ಪೂರ್ಣವಾಗಿ ತಿಳಿದವರು ಯಾರು ಇಲ್ಲ ಅಥವಾ ಜೀವಾತ್ಮನನ್ನು ಈಶಾ ಅಥವಾ ಭಗವಂತನ ಪ್ರತಿಬಿಂಬನಾಗಿ ತಿಳಿಯೋದು ದುರ್ಲಭ ಅವನಲ್ಲಿ ಆ ರೀತಿಯಾಗಿ ಹೇಳುವವರು ಕೇಳುವವರು ದುರ್ಲಭವೇ ಅಂದರೆ ಆ ರೀತಿಯಾಗಿ ನಿಶ್ಚಯ ಜ್ಞಾನದಿಂದ ಆ ತತ್ವವನ್ನು ಹೇಳುವಂತಹ ವಕ್ತೃಗಳಾಗಲಿ ಕೇಳುವಂತಹ ಶ್ರೋತೃಗಳಾಗಲಿ ದುರ್ಲಭ ಜೀವಾತ್ಮನ ಯಥಾರ್ಥ ಸ್ವರೂಪವನ್ನು ಉಪದೇಶ ಪಡೆದರೂ ಕೂಡ ಹಾಗೆ ಮನವರಿಕೆ ಮಾಡಿಕೊಂಡವನು ಕೂಡ ಅತ್ಯಂತ ದುರ್ಲಭ ಉಪದೇಶ ಕೇಳಿ ಮತ್ತೆ ಅದನ್ನು ಮನವರಿಕೆ ಮಾಡಿಕೊಂಡು ಅನುಷ್ಠಾನ ಮಾಡುವಂತಹ ವರ್ಗವು ಕೂಡ ಅತ್ಯಂತ ದುರ್ಲಭ ಅದನ್ನೇ ಆಶ್ಚರ್ಯವತ್ ಅಲ್ವತ್ತು ಪ್ರತ್ಯಯದಿಂದ ಪರಮಾತ್ಮ ಒಬ್ಬನೇ ಸ್ವತಂತ್ರ ಅಂತಲ್ಲಿ ಪರಿಹಾರವನ್ನು ತಿಳಿಸ್ತಾರೆ ಸ್ವಾತಂತ್ರ್ಯ ವಿಚಾರವನ್ನು ಈ ಶ್ಲೋಕದಲ್ಲಿ ಉಪ ಸಂಹಾರ ಮಾಡ್ತಾರೆ ಸ್ವತಂತ್ರ ಅಸ್ವತಂತ್ರ ದ್ವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಅಸ್ವತಂತ್ರಸ್ತು ಜೀವಿನಃ ಇಲ್ಲಿ ವತ್ತನ ಪ್ರತ್ಯಯ ಪರಮಾತ್ಮ ಒಬ್ಬನೇ ಅವನಂತೆ ಇನ್ಯಾರಿಲ್ಲ ಅಂತ ಗೋವತ್ತಂದರೆ ಗೋವಿನ ಅಂತೆ ಅಂತ ಹೇಳ್ತೀವ್ರ ಆ ರೀತಿಯಾಗಿ ಭಗವಂತ ಒಬ್ಬನೇ ಸ್ವತಂತ್ರ ಅನ್ನೋದನ್ನು ಆ ವತ್ ತಿಳಿಸ್ತಾರೆ ಆದ್ದರಿಂದ ಇನ್ಯಾರಿಗೂ ಕೂಡ ಸ್ವತಂತ್ರ ಇಲ್ಲ ಲಕ್ಷ್ಮೀ ಬ್ರಹ್ಮಾದಿಗಳೆಲ್ಲರೂ ಕೂಡ ಪಾರತಂತ್ರ ದೋಷವನ್ನು ಹೊಂದಿರುವಂಥದ್ದು ಉದಾಹರಣೆ ಕೊಡಬೇಕು ಅಂದರೆ ಗಗನಂ ಗಗನಾಕಾರಂ ಅಂತ ಆಕಾಶ ಹೇಗಿದೆ ಅಂದರೆ ಆಕಾಶದ ಅಂತೆ ಇದೆ ಅದಕ್ಕೆ ಮತ್ತೊಂದು ಉಪಮೆಯನ್ನು ಹೋಲಿಕೆಯನ್ನು ಕೊಡೋದು ಸಾಧ್ಯ ಇಲ್ಲ ನಿರುಪಮ ಅಂತ ಅದಕ್ಕೆ ಪರಮಾತ್ಮನಿಗೆ ವಿಶೇಷಣವನ್ನು ಹೇಳುವಂಥದ್ದು ಆಕಾಶಕ್ಕೆ ಮತ್ತೊಂದು ಹೋಲಿಕೆ ಅಥವಾ ಉಪಮಯ ಹೇಗಿಲ್ಲವೋ ಅದರಂತೆ ಸ್ವತಂತ್ರದ ವಿಚಾರದಲ್ಲಿ ಪರಮಾತ್ಮನಿಗೆ ಸಮನಾಗಿರ್ತಕ್ಕಂಥ ವ್ಯಕ್ತಿ ಮತ್ತೊಬ್ಬ ಭೂತ ಭವಿಷ್ಯತ್ ವರ್ತಮಾನ ಯಾವ ಕಾಲದಲ್ಲೂ ಕೂಡ ಇಲ್ಲ ಹಿಂದೆ ಮುಂದೆ ಎಂದೆಂದಿಗೂ ಶ್ರೀಗೋವಿಂದಗೆ ಸರಿಮಿಗಿಲಿಲ್ಲೆಂತೆಂಬುದೇ ಫಲವಿದು ಬಾಳುವುದಕ್ಕೆ ಅದೇ ಜೀವನದ ಸಾರ್ಥಕತೆ ಮನುಷ್ಯ ಜೀವನದ ಸಾರ್ಥಕತೆ ಈ ರೀತಿಯಾಗಿ ಚಿಂತನೆ ಮಾಡೋದು ಆದ್ದರಿಂದ ಪರಮಾತ್ಮನನ್ನು ಬಿಟ್ಟು ಅಂದರೆ ಅವನನ್ನು ಹೊರತುಪಡಿಸಿ ಇನ್ನು ಕೂಡ ಸ್ವತಂತ್ರ ರೇ ಅನ್ನೋ ವಿಚಾರವನ್ನು ಆಶ್ಚರ್ಯವತ್ತನ ಶಬ್ದದಿಂದ ಇಲ್ಲಿ ತಿಳಿಸ್ತಾರೆ ಆಕಾಶಕ್ಕೆ ಆಕಾಶದ ಹೋಲಿಕೆ ಹೇಗೋ ಹಾಗೆ ದೇವರಿಗೆ ದೇವರ ಹೋಲಿಕೆಯನ್ನೇ ಕೊಟ್ಟಿದೆ ಹಾಗಾದರೆ ಇದೇನು ಆಧಾರ ಏನು ಪ್ರಮಾಣ ಏನು ಹೀಗೆ ಹೇಳಿದರೆ ಅಂದರೆ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಬ್ರಹ್ಮತರ್ಕದ ವಾಕ್ಯವನ್ನು ಕೊಟ್ಟು ಸಮರ್ಥನೆಯನ್ನು ಮಾಡ್ತಾರೆ ಆಶ್ಚರ್ಯ ಭಗವಾನ್ ವಿಷ್ಣು ಯಸ್ಮಾನ್ ಈತಾ ದುಶ ಅಂತ ಆದ್ದರಿಂದ ಆಶ್ಚರ್ಯವತ್ ಶಬ್ದಕ್ಕೆ ಭಗವದ್ ಇತರತ್ರ ಸ್ವಾತಂತ್ರ್ಯ ತಾತ್ಪರ್ಯಂ ಅತ್ರೇತಿ ಭಾವ ಅಲ್ಲಿ ತಿಳಿಸ್ದಂಗೆ ಇಲ್ಲೂ ತಿಳ್ಕೊಬೇಕು ಉದಾಹರಣೆಗೆ ರಾಮ ರಾವಣಯೋ ಯುದ್ಧ ರಾವಣ ರಾಮ ರಾವಣಯೋರಿವ ರಾಮ ರಾವಣರ ಯುದ್ಧ ಹೆಂಗಿತ್ತು ಅಂದರೆ ಅದು ನಿರುಪಮವಾದದ್ದು ಅದಕ್ಕೆ ಹೋಲಿಕೆ ಕೊಡುವಂಥ ಇನ್ನೊಂದು ಯುದ್ಧ ಜಗತ್ತಿನಲ್ಲಿ ಆಗಿಲ್ಲ ಆದ್ದರಿಂದ ರಾಮ ರಾವಣರ ಯುದ್ಧ ಹೇಗಿತ್ತು ಅಂದರೆ ರಾಮ ರಾವಣರ ಯುದ್ಧದಂತಲೇ ಇತ್ತು ಹೇಳಬೇಕೆ ಹೊರತು ಬೇರೆ ಮಾರ್ಗ ಇಲ್ಲ ಆದ್ದರಿಂದ ಆಶ್ಚರ್ಯತ್ವೇನ ಅಂದರೆ ಸ್ವತಂತ್ರತ್ವೇನ ಅಂತ ಅರ್ಥ ಸಮುದ್ರ ಸಮುದ್ರದಂತೆ ಇದೆ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಪರಮಾತ್ಮನಿಗೆ ಅನ್ವಯ ಮಾಡಲಿಕ್ಕೆ ಸ್ವತಂತ್ರತ್ವವು ಆಶ್ಚರ್ಯ ಮತ್ತೊಂದು ಇಲ್ಲ ಇದೇ ಅಭಿಪ್ರಾಯ ಮತ್ತೊಬ್ಬ ಸಾತ್ವಿಕ ಸ್ವಭಾವದ ವ್ಯಕ್ತಿಯಾಗಿರ್ತಕ್ಕಂಥ ಸ್ವತಂತ್ರನಾದ ಈ ಪರಮಾತ್ಮನನ್ನು ಕೇಳಿ ತಿಳ್ಕೊಂಡ್ರೂ ಅತ್ಯದ್ಭುತನಾಗಿದ್ದರಿಂದ ಪೂರ್ಣವಾಗಿ ತಿಳ್ಕೊಳ್ಳಲ್ಲ ತಿಳಿಯಲಾರೆ ಅಂತ ಹೇಳ್ತಾರೆ ಇಲ್ಲಿ ಈ ಶ್ಲೋಕದಲ್ಲಿ ಕಶ್ಚಿ ತನ್ನ ಅನೇಕ ಕಡೆ ಪ್ರಯೋಗ ಮಾಡಿದ್ದಾರೆ ಯಾಕೆ ಪರಮಾತ್ಮ ಎಲ್ಲರಿಗೂ ಆಶ್ಚರ್ಯವಾಗಿರುವಂತಹ ವಸ್ತುವೇ ಒಬ್ಬರಿಗೆ ಅಥವಾ ಒಂದು ವರ್ಗದವರಿಗೆ ಮಾತ್ರ ಅಂತಲ್ಲ ಅವನನ್ನು ತಪ್ಪಾಗಿ ತಿಳಿಯುವಂತಹ ಹಸುರಿ ಸ್ವಭಾವದವರು ಬಹಳ ಮಂದಿ ಕಾರಣ ಅವನನ್ನು ಸರಿಯಾಗಿ ನಿಶ್ಚಯವಾಗಿ ನೋಡೋರು ಅಥವಾ ತಿಳ್ಕೊಳ್ಳೋರು ಕೆಲವರು ಮಾತ್ರ ಅನ್ನೋ ತಿಳಿಸುವಂತಹ ಕಾರಣದಿಂದ ಉದ್ದೇಶದಿಂದ ಕಶ್ಚಿತ್ ಅಂತ ಪ್ರಯೋಗವನ್ನು ಮಾಡಿದ್ದಾರೆ ಇಲ್ಲಿ ಆಶ್ಚರ್ಯವತ್ ಶಬ್ದಕ್ಕೆ ಒತ್ ಅಂದರೆ ಅದರ ಅಂತ ಅಷ್ಟೇ ಅರ್ಥೈಸುವಂತೆ ಏವ ಶಬ್ದಕ್ಕೇರುವಂತೆ ನಿರ್ಧಾರ ಅನ್ನೋ ಅರ್ಥವೂ ಕೂಡ ಇದೆ ಹಿಂದೆ ಏ ನಮ್ಮ ಅಂದರೆ ಪ್ರಕೃತನಾಗಿರ್ತಕ್ಕಂಥ ಜೀವಾತ್ಮನನ್ನು ಯಾರು ಉತ್ಪತ್ತಿ ನಾಶ ಇಲ್ಲದ ಪರಮಾತ್ಮರ ಸದೃಶನನ್ನಾಗಿ ಪರಮಾತ್ಮರ ಪ್ರತಿಬಿಂಬನನ್ನಾಗಿ ಪರಮಾತ್ಮನ ಅಧೀನನನ್ನಾಗಿ ಇರ್ತಾನೆ ಅಂತ ತಿಳ್ಕೊತಾರೋ ಅಂತಹವರು ಆಶ್ಚರ್ಯವತ್ತ ಅಂಥವರಿಗೂ ಕೂಡ ಆಶ್ಚರ್ಯವೇ ಸರಿ ಅಂತಹವರು ದುರ್ಲಭರೆ ಜೀವಾತ್ಮನು ಪರಮಾತ್ಮನ ಅಧೀನ ಅಂತ ದೃಢವಾಗಿ ಹೇಳುವಂತಹ ಅಥವಾ ಕೇಳುವಂತಹ ವ್ಯಕ್ತಿ ಅಂದರೆ ವಕ್ತೃ ಅಥವಾ ಶ್ರೋತೃ ಏವ ಆಶ್ಚರ್ಯ ಏವ ಅಂದರೆ ದುರ್ಲಭನೆಯೇ ಸರಿ ಈ ರೀತಿಯಾಗಿ ತಿಳಿಸ್ತಾರೆ ಈಗ ಮುಂದೆ ಇನ್ನೊಂದು ರೀತಿಯಾಗಿ ಸಂಶಯ ಎಲ್ಲರೂ ತಾವು ತಮ್ಮ ತಮ್ಮನ್ನು ತಾವು ತಿಳ್ಕೊಂಡೇ ಇರ್ತಾರೆ ಒಂದು ಹಂತಕ್ಕೆ ಹೀಗಿರಬೇಕಾದ್ರೆ ಆತ್ಮಜ್ಞಾನಿಯಾದವನು ತಾನು ಪರಮಾತ್ಮರ ಪ್ರತಿಬಿಂಬ ಅವನ ಅಧೀನ ಇದನ್ನು ತಿಳ್ಕೊಂಡೇ ಇರ್ತಾನೆ ದುರ್ಲಭ ಅಂತ ಹೇಗೆ ಕರೀತಾರೆ ಅನ್ನ ಪ್ರಶ್ನೆ ಬಂದರೆ ಇಪ್ಪತ್ತೊಂಬತ್ತನೇ ಶ್ಲೋಕದ ಕೊನೆಯ ಪಾದದಲ್ಲಿ ಶುತ್ವಾ ಪಿ ವೇದನ ಚೈವ ಕಶ್ಚಿತ್ ಅನ್ನೋ ವಾಕ್ಯ ಅಲ್ಲಿ ತಿಳಿಸತ್ತೆ ಆ ಪದ್ಯದ ಉತ್ತರಾರ್ಧದಲ್ಲಿ ಇಲ್ಲಿ ಶುತ್ವ ಅಂದರೆ ಕೇಳಿ ಜೊತೆಗೆ ದುಷ್ಟವಾ ಉಪ್ವಾ ಅಂತಲೂ ಕೂಡ ಉಪಲಕ್ಷಣೆಯಲ್ಲಿ ಸೇರಿಸ್ಕೋಬೇಕು ಅಂದರೆ ದುಷ್ಟ್ವಾ ಅಂದರೆ ನೋಡಿ ಉಪ್ತ ಅಂದರೆ ಹೇಳಿ ಇದು ತಮ್ಮ ತಮ್ಮ ಬಗ್ಗೆ ಎಲ್ಲರಿಗೂ ಜ್ಞಾನ ಅಥವಾ ತಿಳುವಳಿಕೆ ಅನ್ನೋದಿದ್ದರೂ ನಾನು ಪರಮಾತ್ಮನ ಅಧೀನ ಅನ್ನುವ ಜ್ಞಾನ ಎಲ್ಲರಿಗೂ ಇರೋದಿಲ್ಲ ಹೀಗೆ ಪರಮಾತ್ಮನ ಪ್ರತಿಬಿಂಬರಾಗಿರ್ತಕ್ಕಂಥ ಜೀವರು ತಮ್ಮನ್ನು ತಾವು ಸರಿಯಾಗಿ ಅಂದರೆ ನಿಶ್ಚಯವಾಗಿ ಅಥವಾ ಯಥಾರ್ಥವಾಗಿ ಇದಮ್ಮಿತ್ತಮ್ಮಂತ ತಿಳಿದವರೇ ದುರ್ಲಭ ಅಂದಮೇಲೆ ನಮ್ಮನ್ನೇ ನಾವು ಸರಿಯಾಗಿ ತಿಳಿಯದಂತೆ ಮಾಡಿರುವಂಥ ಪರಮಾತ್ಮನ ಅಂದರೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷ ಪರಮಾತ್ಮನ ಅಷ್ಟಕರ್ತೃತ್ವ ಆ ಸಾಮರ್ಥ್ಯವನ್ನು ಏನು ಅಂತ ಹೇಳಬೇಕು ಈ ರೀತಿಯಾಗಿ ಈ ಶ್ಲೋಕ ಪರಮಾತ್ಮನ ಪಾರಮ್ಯವನ್ನು ಅಥವಾ ಮಹಿಮೆಯನ್ನೇ ವರ್ಣಿಸ್ಲಿಕ್ಕೆ ಹೊರಟಿದೆ ಹನ್ನೆರಡನೇ ಶ್ಲೋಕದಲ್ಲಿ ಹೇಳೋ ಕಾಲಕ್ಕೆ ನೈವಾಹಂ ಇತ್ಯಾದಿ ಎಲ್ಲ ಹೇಳಿ ಜೀವಾತ್ಮ ನಿತ್ಯ ಅಂತ ಆ ಶ್ಲೋಕದಲ್ಲಿ ತಿಳಿಸಿದರು ಆ ನಿತ್ಯಾತ್ಮರು ಅಥವಾ ನಿತ್ಯಾತ್ಮ ಅನ್ನೋ ಒಂದು ಗುಣ ಏನಿದೆಯಲ್ಲ ಅದು ಜೀವನ ಸ್ವಾಭಾವಿಕವಾಗಿರುವಂಥ ಧರ್ಮ ಅಥವಾ ಲಕ್ಷಣ ಆ ಕಾರಣದಿಂದಾಗಿಯೇ ಅದು ಭಗವಂತನ ಅಧೀನ ಆಗಲಿಕ್ಕೆ ಸಾಧ್ಯ ಇಲ್ಲ ಹೀಗಿರಬೇಕಾದರೆ ಎಲ್ಲವೂ ಈಶಾಧೀನ ಅವನೇ ಸರ್ವತಂತ್ರ ಸ್ವತಂತ್ರ ಅಂತ ಹೇಳೋದು ಹೇಗೆ ಈ ರೀತಿಯಾಗಿ ಪ್ರಶ್ನೆ ಅಂದರೆ ನಿತ್ಯತ್ವ ಅನ್ನೋದಿದೆಯಲ್ಲ ಅದು ಭಗವಂತನ ಅಧೀನವಾಗಿರುವಂಥದ್ದು ಜೀವನದಲ್ಲಿ ಸ್ವಾಭಾವಿಕವಾಗಿ ಅನಾದಿಯಿಂದ ಇರುವಂಥದ್ದು ಅಂದಮೇಲೆ ಈಶಾಧೀನ ಹೇಗಾಗೋದು ಸಾಧ್ಯ ಇಲ್ಲ ಆದ್ದರಿಂದ ಅಂತಹ ಪರಮಾತ್ಮನನ್ನು ಸರ್ವತಂತ್ರ ಸ್ವತಂತ್ರ ಅಂತ ಯಾವ ರೀತಿಯಾಗಿ ಕರೆಯೋದು ಅಂತ ಕೇಳಿದ್ರೆ ದ್ರವ್ಯಂ ಕರ್ಮಚಕಾರಶ ಸ್ವಭಾವೋ ಜೀವ ಅನ್ನುವ ಪ್ರಮಾಣದಂತೆ ಸ್ವಾಭಾವಿಕವೂ ಆಗಿದೆ ಈಶಾಧೀನವೂ ಆಗಿದೆ ಅಂದರೆ ಭಗವಂತನ ಈ ರೀತಿಯಾಗಿ ಉತ್ತರವನ್ನು ದೇಹಿ ನಿತ್ಯಂ ಅವಧ್ಯೋಯಂ ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ ದೇಹಿ ನಿತ್ಯಮ್ಮೋಯಂ ದೇಹೆ ಸರ್ವಸ್ಯ ಭಾರತ ತಸ್ಮತ್ ಸರ್ವಾಣಿ ಭೂತಾನೇ ನತ್ವ ಶೋಚಿತ್ತು ಅರ್ಹಸಿ ಜೀವರಿಗೆ ನಾಲ್ಕು ಶರೀರಗಳು ಸ್ಥೂಲ ದೇಹ ಲಿಂಗದೇಹ ಅನಿರುದ್ಧ ದೇಹ ಮತ್ತು ಸ್ವರೂಪದೇಹ ಈ ನಾಲ್ಕು ದೇಹಗಳಲ್ಲಿ ಪರಮಾತ್ಮನು ರಕ್ಷಕನಾಗಿ ಅಂತರ್ಯಾಮಿತ್ವೇನ ನೆಲೆಸಿರ್ತಾನೆ ಆ ಕಾರಣಕ್ಕಾಗಿ ಜೀವ ಅವಧ್ಯ ಇರ್ತಾನೆ ಆದ್ದರಿಂದ ಅರ್ಜುನ ನೀನು ಯಾರ ಬಗ್ಗೆಯೂ ಕೂಡ ದುಃಖಪಡುವಂತಹ ಅಗತ್ಯ ಇಲ್ಲ ಈ ಶ್ಲೋಕದ ಅರ್ಥ ದೇಹಿ ನಿತ್ಯಂ ಅವಧ್ಯ ಯಾರಿಂದಲೂ ಕೂಡ ಅವನು ನಾಶ ಆಗೋದಿಲ್ಲ ಅಥವಾ ಯಾರೂ ಅವನನ್ನು ಕೊಲ್ಲಕ್ಕೆ ಸಾಧ್ಯ ಇಲ್ಲ ಅಥವಾ ಇನ್ನೊಂದು ರೀತಿ ಜೀವರಿಗೆ ಪೂರ್ವ ದೇಹ ಅಂದರೆ ಈಗಿರುವಂತಹ ದೇಹದ ಹಿಂದಿನ ದೇಹ ಹೋಗಿ ಹೊಸ ದೇಹ ಅನ್ನೋದು ಪ್ರಾಪ್ತಿಯಾಗತ್ತೆ ಅದು ಎರಡೂ ಕೂಡ ಅನಿವಾರ್ಯ ಜೀವ ಈಶ್ವರನ ಪ್ರತಿಬಿಂಬನಾಗಿರುವಂಥ ಕಾರಣ ಬಿಂಬನಾದ ಪರಮಾತ್ಮನಿಗೆ ವಿನಾಶ ಸನ್ನಿಧಿನಾಶ ಇವುಗಳು ಇಲ್ಲದೆ ಇಲ್ಲದೆ ಇರೋ ಕಾರಣಕ್ಕಾಗಿ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನಿಗೂ ಸರ್ವತ ನಾಶ ಇಲ್ಲ ಆದ್ದರಿಂದ ಜೀವನ ವಿಚಾರವಾಗಿ ದುಃಖ ಅಗತ್ಯ ಇಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ ತಸ್ಮಾತ್ ಶ್ಲೋಕದ ಉತ್ತರಾರ್ಧ ಪದಕ್ಕೆ ಅರ್ಥ ದೇಹ ಈ ದೇಹ ಏನಿದೆಯಲ್ಲ ಈ ದೇಹದ ಪ್ರಾಪ್ತಿ ಮತ್ತು ದೇಹ ನಾಶಗಳು ಅನಿವಾರ್ಯ ಆಗಿರೋದ್ರಿಂದ ಯಾವುದು ಸ್ತೂಲ ದೇಹ ಅನಿರುದ್ಧ ದೇಹ ಮತ್ತು ಲಿಂಗದೇಹ ಈ ಮೂರು ದೇಹನಾಶಗಳು ಅನಿವಾರ್ಯ ಆಗಿರೋದ್ರಿಂದ ಮತ್ತು ಜೀವ ಪರಮಾತ್ಮನ ಪ್ರತಿಬಿಂಬನಾಗಿರುವಂಥ ಕಾರಣ ಸರ್ವಥಾ ನಾಶ ಇಲ್ಲದೇ ಇರೋದರಿಂದ ಎಂದು ಪರಮಾತ್ಮನ ಪ್ರತಿಬಿಂಬನ ಆದರೂ ನಾಶ ಇಲ್ಲದೆ ಇರೋದು ಹೇಗೆ ಅಂತ ಪ್ರಶ್ನೆ ಪರಮಾತ್ಮ ಅತ್ಯಂತ ಸಮರ್ಥನಾಗಿದ್ದಾನೆ ಅದನ್ನ ಪರಮಾತ್ಮನ ಅಚಿಂತ್ಯ ಸಾ ಅಚಿಂತ್ಯ ಅದ್ಭುತ ಸಾಮರ್ಥ್ಯ ಅಂತ ಹಿಂದಿನ ಶ್ಲೋಕಗಳಲ್ಲಿ ಭಗವಂತನ ಪಾರಮ್ಯವನ್ನು ಮಹಿಮೆಯನ್ನು ಹೇಳಿದ್ದಾರೆ ಹಿಂದೆ ಮೊದಲನೇ ಅಧ್ಯಾಯದಲ್ಲಿ ಹೇಳಬೇಕಾದ್ರೆ ಅರ್ಜುನ ನನಗೆ ನಡುಕ ಬರ್ತಾಯಿದೆ ರೋಮಾಂಚನ ಆಗ್ತಾಯಿದೆ ಇತ್ಯಾದಿ ಎಲ್ಲ ತಾನು ಹೇಳಿಕೊಂಡಿದ್ದ ಮೂವತ್ತೊಂದು ಒಂದನೇ ಪದ್ಯದಲ್ಲಿ ಹೇಳ್ತಾನೆ ಆದ್ದರಿಂದ ಕೃಷ್ಣ ಹೇಳ್ತಾನೆ ಆ ರೀತಿಯೆಲ್ಲ ಈಗ ಹೇಳ್ತೀನಿ ಕೇಳು ದುರ್ಜನರ ಸಂಹಾರ ಅನ್ನೋದು ಕ್ಷತ್ರಿಯರ ಮುಖ್ಯವಾಗಿರ್ತಕ್ಕಂಥ ಧರ್ಮ ಅದಕ್ಕೆ ಮೂವತ್ತೊಂದನೇ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ ಸ್ವಧರ್ಮಪಿ ಚಾಪೇಕ್ಷೆ ನ ವಿಕಂಪಿತು ಅರ್ಹಸಿ ಧರ್ಮಾದ್ದಿ ಯುದ್ಧ ಅಚ್್ರೇಯೋ ಅನ್ಯತ್ ಕ್ಷತ್ರಿಯಶನ ಕೃಷ್ಣ ಹೇಳ್ತಾನೆ ಅರ್ಜುನ ಜೀವನಿಗೆ ನಾಶ ಇಲ್ಲ ಎನ್ನುವಂತಹ ಒಂದು ಕಾರಣಕ್ಕೆ ಮಾತ್ರ ಅಲ್ಲ ನಿನ್ನ ಕರ್ತವ್ಯ ದೃಷ್ಟಿಯಿಂದಲೂ ಕೂಡ ನೀನು ಹೆದರಿ ನಡುಗಿ ಅಗತ್ಯ ಈ ರೀತಿಯಾಗಿ ಯುದ್ಧವನ್ನು ಬಿಡ್ತೀನಿ ಅಂತ ಏನು ಹೇಳ್ತಿದ್ದೀರ ಇದ್ಯಾವುದು ಕೂಡ ಸರಿಯಲ್ಲ ವಿಕಂಪ ಅಂದರೆ ನ ವಿಕಂಪಿತು ಹಸಿ ವಿಕಂಪ ಅಂದರೆ ದೇಹದ ಅಂಗಾಂಗಗಳ ನಡುಕ ಅಂತ ಅರ್ಥ ಹಿಂದೆ ಒಂದನೇ ಅಧ್ಯಾಯದಲ್ಲಿ ಮೂವತ್ತೊಂದನೇ ಶ್ಲೋಕದಲ್ಲಿ ಹೇಳೋ ಕಾಲಕ್ಕೆ ಹಿಂದೆ ಬಂಧು ಜನರನ್ನು ಕೊಂದರೆ ನಮಗೆ ಶ್ರೇಯಸ್ಸಾಗೋದಿಲ್ಲ ಅಂತ ಅರ್ಜುನ ಹೇಳಿದ್ದ ಶ್ರೀಕೃಷ್ಣ ಅದಕ್ಕೆ ಉತ್ತರವನ್ನು ಈ ಶ್ಲೋಕದಲ್ಲಿ ಹೇಳ್ತಾನೆ ಧರ್ಮಕ್ಕೆ ಕಾರಣವಾಗಿರುವಂಥದ್ದು ಧರ್ಮ್ಯ ಅರ್ಥಾತ್ ಧರ್ಮ ಅಂದರೆ ಪರಲೋಕದ ಸುಖಕ್ಕೆ ಕಾರಣವಾಗಿರುವಂತಹ ಪುಣ್ಯ ಧರ್ಮ್ಯ ಅಂದರೆ ಅಥವಾ ಲೋಕ ಧಾರಕನಾಗಿದ್ದರಿಂದ ಪರಮಾತ್ಮನಿಗೆ ಧರ್ಮ ಅಂತ ಹೆಸರಿದೆ ಅಂತಹ ಪುಣ್ಯಜನಕವಾಗಿರುವಂತಹ ಪರಮಾತ್ಮನ ಪೂಜಾರೂಪವಾಗಿರ್ತಕ್ಕಂಥ ಸತ್ಕಾರ್ಯಗಳು ಧರ್ಮ್ಯ ಅಂತ ಈ ರೀತಿಯಾಗಿ ಕರೆಸ್ಕೊಳತ್ತೆ ವಾಸ್ತವದಲ್ಲಿ ಕ್ಷತ್ರಿಯರಿಗೆ ವಿಹಿತವಾಗಿರ್ತಕ್ಕಂಥ ಯುದ್ಧವೇ ಧರ್ಮ್ಯ ಇಂತಹ ಯುದ್ಧಕ್ಕಿಂತ ಅಂದರೆ ಧರ್ಮ ಕಾರ್ಯಕ್ಕಿಂತ ಶ್ರೇಯಸ್ಕರವಾಗಿರುವಂತಹ ಸತ್ಕರ್ಮ ಕ್ಷತ್ರಿಯರಿಗೆ ಬೇರೆ ಯಾವುದು ಇಲ್ಲ ಈ ಕಾರಣದಿಂದಾಗಿಯೂ ಅರ್ಜುನ ನೀನು ಹೆದರುವಂತಹ ಅಗತ್ಯ ಸರ್ವತಾ ಇಲ್ಲ ಇಲ್ಲಿ ಹೀ ಅನ್ನೋ ಶಬ್ದ ಇದೆಯಲ್ಲ ಆ ಶಬ್ದ ಈ ವಿಷಯ ಶಾಸ್ತ್ರ ಪ್ರಸಿದ್ಧವಾದದ್ದು ಅನ್ನೋ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇದೆ ವಿಕಂಪಿತಮ್ ಅಂದರೆ ಶರೀರೇ ಕಂಪಂ ಸರ್ವ ಅವಯವ ಚೇಷ್ಟಾಂ ಕರ್ತು ನಾಧಿಸಿ ಇತ್ಯರ್ಥ ಧರ್ಮ ಅಂದರೆ ಧಾರಕತ್ವ ಧರ್ಮ ಇತಿ ಆದ್ದರಿಂದ ಆತ್ಮ ನಿತ್ಯನಾಗಿರೋದ್ರಿಂದ ನೀನು ದುಃಖಪಡುವಂಥ ಅಗತ್ಯ ಇಲ್ಲ ಅಷ್ಟೇ ಅಲ್ಲ ಶ್ರೇಯಸ್ಸಿನ ದಾರಿಯೂ ಕೂಡ ತಾನಾಗೆ ಬಂದಿರಬೇಕಾದರೆ ನೀನು ನಡು ನಡುಕ್ತಾಯಿದ್ದೀನಿ ನಂಗೆ ಹೆದರಿಕೆ ಆಗ್ತಾ ಇದೆ ಇತ್ಯಾದಿ ಏನೇನೋ ಹೇಳ್ತಿದ್ರೆ ಅದೆಲ್ಲ ಸರಿಯಲ್ಲ ಅಂತ ಈ ಶ್ಲೋಕದಲ್ಲಿ ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾನೆ ನಾಳೆ ದಿನ ಸೇರಿದಾಗ ಮುಂದಿನ ವಿಚಾರವನ್ನು ನೋಡೋಣ ಅಂತ ಶ್ರೀಕೃಷ್ಣ ಆತ್ಮ